ಬುಟ್ಟಿ ತುಂಬ ಹೋಬಂದು ಬುಟ್ಟಿ ತುಂಬ ಹೋ ತಂದು ಚಿಪ್ಪೆ ಬಮ್ಮ ಓ ನಿನ್ನ ಇಷ್ಟದೊಡನೆ ನಾವು ಬಂದು ನಿನ್ನ ಇಷ್ಟದೊಡನೆ ನಾವು ಬಂದು ಬುಟ್ಟಿ ತುಂಬ ोब कदली कंब तड़ीरू तो सुग द्रव्योड़ कदली पाला तड़ीरुरण सुगंध द्रव्यगनेल पुष्पल तु नो ಬಾಲಪುಷ್ಪಗಳ ತಂಗು ನಿನಗೆ ಅಷ್ಟೋತ್ತರಗೈವೆ ಎಂದು ಕಷ್ಟವು ಬರದಂತೆ ಕಾಯೆ ಕರುಣಾಸಾಗರಿಯೇ ಒಂದು ಕಷ್ಟವು ಬರದಂತೆ ಕಾಯೆ ಕರುಣಾಸಾಗರಿಯೇ ಹುಟ್ಟಿದುಂಬ ತಂದು ಓಮ್ಮ ಮಲ್ಲಿಗೆ ಜಾಜಿ ಮರುಗ ತಳೆಗು ಅರಳಿದ ಪಾದರಿಯೂ ಮಲ್ಲಿಗೆ ಜಾಜಿ ಮರುಗಾ ತಾಳೆವು ಅರಳಿದ ಪಾದರಿಯೂ ಏದಿಗೆ ಸಂಪಿಗೆ ಸುರಗಿಯೊಡನೆ ಸುಂದರ ಪರಿಜಾತನೀ ಏದಿಗೆ ಸಂಪಿಗೆ ಸುರಗಿಯೊಡನೆ ಸುಂದರ ಪರಿಜಾತನೀಂಗರಿಸಿ ಶಕ್ತಿನ ಭಕ್ತಿಯಲಿ ಪೂಜಿಪೆವು ಅಂಬ ಶೃಂಗರಿಸಿ ಶಕ್ತಿ ನಿನ್ನ ಭಕ್ತಿಯಲ್ಲಿ ಪೂಜಿಪೆವು ಅಂಬಾ ಬುಟ್ಟಿದುಂಬ ಹೋವಾ ತಂದು ಓಜಿಪೆವೊಮ್ಮ ದರೆಯೊಳು ನಿನಗೆ ಎದುರ್ಯಾರೆ ನೀರೇ ಶುಭಕರ ಕಲ್ಯಾಣಿ ದರೆಯೊಳು ನಿನಗೆ ಎದುರ್ಯಾರೆ ನೀರೇ ಭಕರ ಕಲ್ಯಾಣಿ ನೀ ಬಂದು ಎಮ್ಮನು ಆಧರಿಸು ದೇವಿಯೇ ನೀ ಬಂದು ಎಮ್ಮನು ಆಧರಿಸು ದೇವಿಯೇ ಜಗದೀಶ್ವರಿಯೇ ಶಾಂಭವಿಯೇ ಶಂಕರಿಯೇ ಕೃಪಾಕರಿಯೇ ಜಗದೀಶ್ವರಿಯೇ ಶಾಂಭವಿಯೇ ಶಂಕರಿಯೇ ಬುಟಿ ತುಂಬ ಓವಾ ತಂದೋ ದ್ರಾಕ್ಷಿ ನಾರಿ ಕೆಳ ನಿನಗೆ ಸಮರ್ಪಿಸಿ ಸಂಗೀತವಾರಿ ದಾಳಿಂಬ ದ್ರಾಕ್ಷಿ ನಾರಿ ಸಮರ್ಪಿಸಿ ಸಂಗೀತವ ಪಾಡಿ ಸಾಲು ದೀಪವ ಹಚ್ಚಿ ಲಕ್ಷಾಚನೆ ಮಾಡುವೆವೋ ಅನುಗ್ರಹಿಸೋತಾಯೇ ಸಾಲು ದೀಪವ ಹಚ್ಚಿ ಲಕ್ಷಾಚನೆ ಮಾಡುವೆವೋ ಅನುಗ್ರಹಿಸೋತಾಯೇ ಏಕಾಕ್ಷರಿಣಿ ಪಂಚಾಕ್ಷರಿಣಿ ಜಡಾಕ್ಷರಿಣಿ ಟ್ರೀಕಾರಿಣಿನಿ ಏಕಾಕ್ಷರಿಣಿ ಪಂಚಾಕ್ಷರಿಣಿಷಾಕ್ಷರಿಣಿಗಾರಣಿ ಬುಟಿ ತುಂಬ ಓವ ತಂದು ಓ ಜಿಪೇ ನಿನ್ನ ಇಷ್ಟೇ ಆಹು ಬಂದು ಬುಟಿ ತುಂಬ ಓವ ತಂದು ಓ ಜಿಪೆ Come on.